ತಾರತಮ್ಯದಲ್ಲಿ ಮಧುಕೈಟಬರು ನರಕಾಸುರ ಮತ್ತು ಹಿರಣ್ಯ ಕಶಿಪು ವಿಚಾರ ತಿಳಿಸ್ತಾರೆ ಕಾಲನೇಮಿಗೆ ಪಂಚಗೋಣ ಕೀಳು ಮಧುಕೈಟಬರು ಚನ್ಮವತಾಳಿ ಇಳಿಯೋಳು ಹಂಸಡಿ ಬಿ ಕಾಫೈದಿ ಕರೆಸಿದರು ಐಳನಾಮಕ ವಿಪ್ರಚಿತಿ ಸಮಾಳು ನೆನಪ ಶೂಲಪಾಣಿಯ ಭಕ್ತ ನರಕಗೆ ಕ್ಷತಗುಣ ಅಧಮನೋ ಕಾಲನೇಮಿಗಿಂತ ಮಧುಕೈಟಬರು ಐದು ಗುಣಗಳಿಂದ ಕಡಿಮೆ ಪಂಚಗೋಣ ಕಡಿಮೆ ಕೀಳು ಅಂದರೆ ಕಡಿಮೆ ಅಂತ ಅವರು ಇಳೆಯೋಳು ಅಂದರೆ ಭೂಮಿಯಲ್ಲಿ ಜನ್ಮತಾಳಿ ಹಂಸ ಡಿಬಿಕಾ ಫಯದಿ ಕರೆಸಿದರು ಹಂಸ ಮತ ಡಿಬಿಕಾ ಅಂತ ಕರೆಸ್ಕೊಂಡ್ರು ಐಳ ನಾಮಕ ಇಳಾ ಪುತ್ರನಿಗೆ ಐಳ ಅಂತ ಭೂಮಿ ಪುತ್ರ ಇಳ ಅಂದರೆ ಭೂಮಿ ಭೂಮಿಯ ಪುತ್ರ ಅಂತ ಹೇಳಿದರೆ ಭೂದೇವಿಯ ಪುತ್ರನಾಗಿರ್ತಕ್ಕಂಥ ನರಕಾಸುರನು ಐಳಪುತ್ರ ಐಳನಾಮಕ ವಿಪ್ರಚಿತ್ತಿಗೆ ಸಮಾಳು ನೆನಪ ಸಮ ಸಮಳಾದ ಸಮನಾದ ಆಳು ಅಂದರೆ ಪುರುಷ ಅಂತ ಕರೆಸ್ಕೋತಾನೆ ಹಿರಣ್ಯ ಕಶಿಪು ಶೂಲಪಾಣಿ ಅಂದರೆ ರುದ್ರಭಕ್ತನಾದ ನರಕಾಸುರನಿಗಿಂತ ನೂರು ಗುಣ ಅಧಮ ಶತಗುಣ ಅಧಮನು ಅಂತ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ತಾರತಮ್ಯದಲ್ಲಿ ಹಿರಣ್ಯಾಕ್ಷ ಮಣಿಮಂತ ಬಕ ತಾರಕ ವಿಚಾರ ತಿಳಿಸ್ತಾರೆ ಗುಣಗಳತ್ರಯ ನೀಚ ನೆನೆಸುವ ಕನಕ ಕಶಿಪುಗೆ ಹಾಟ ಕಾಂಬಕೆ ಧನುಜವರ ತಾರಕನು ವಿಂಶತಿ ಗುಣದಿ ನೀಚನು ಲೋಕಕಂಠಕ ನೆನಪ ಶಂಭರ ತಾರಕಾಸುರಗದಮ್ಮ ಷಡ್ ಗುಣದಿ ಹಾಟಕ ಅಂಬಕ ಅಂದ್ರೆ ಹಾಟಕ ಅಂದರೆ ಬಂಗಾರ ಹಿರಣ್ಯ ಅಂಬಕ ಅಂದರೆ ಕಣ್ಣು ಅಂತ ಹಿರಣ್ಯಾಕ್ಷ ಅಂದರೆ ಹಿರಣ್ಯಾಕ್ಷ ಹಿರಣ್ಯ ಕಶಿಪುವಿನ ಸಹೋದರ ಕನಕ ಕಶಿಪುವಿಗೆ ಕನಕ ಅಂದರೆ ಬಂಗಾರ ಕಶಿಪು ಅಂದರೆ ಹಾಸಿಗೆ ಅಂತ ಹಿರಣ್ಯ ಕಶಿಪು ಹಿರಣ್ಯ ಕಶುಪುವಿಗೆ ಗುಣಗಳ ತ್ರಯ ಮೂರು ಗುಣಗಳಿಂದ ನೀಚ ನೆನಿಸುವನು ಹಿರಣ್ಯಕ್ಷನಿಗೆ ಎಣೆ ಎನಿಸುವರು ಮಣಿಮಂತ ಅವನಿಗಿಂತ ಬಕಾಸುರ ಸ್ವಲ್ಪ ಕಡಿಮೆ ಧನುಜವರ ಅಂದರೆ ದೈತ್ಯಶ್ರೇಷ್ಠರಾದ ತಾರಕಾಸುರ ಅವನಿಗಿಂತ ವಿಂಶತಿ ಗುಣ ಅಂದರೆ ಇಪ್ಪತ್ತು ಗುಣಗಳಿಗಿಂತ ಕಡಿಮೆ ಲೋಕಕಂಟಕ ನೆನೆಸುವ ಶಂಬರಾಸುರ ತಾರಕಾಸುರನಿಗಿಂತ ಷಡ್ ಗುಣ ಗುಣಗಳಿಂದ ಅಧಾಮ ಅಂದರೆ ತಾರತಮ್ಯದಲ್ಲಿ ಕಡಿಮೆ ಅಂತ ತಿಳಿಸಿದರು ಸರಿ ಏನಿಸುವನು ಸಾಲ್ವನಿಗೆ ಶಂಕರನಿ ಗದವನು ದಶಗುಣದಿ ಶಂಭರಗೆ ಷಡ್ಗುಣ ನೀಚನೆ ಹಿಡಿಂಬಕ ಬಾಣಾಶುರನು ದ್ವಾಪರ ಕೀಚಕರ ನಾಲ್ವರು ಸಮರು ದ್ವಾಪರನೇ ಶಕುನಿ ಕರೆಸಿದನು ಕೌರವಗೆ ಸೋದರ ಮಾವನಹುದೇಂದು ಹಿಂದಿನ ಪದ್ಯದಲ್ಲಿ ಹಿರಣ್ಯಾಕ್ಷನಿಗೆ ಸಮನಾಗಿ ಹೇಳಿರ್ತಕ್ಕಂಥ ಮಣಿಮಂತರೇ ಶಂಕರನಾಗಿ ಹುಟ್ಟಿದ್ರು ಇಬ್ಬರನ್ನು ಬೇರೆ ಬೇರೆಯಲ್ಲಿ ತಾರತಮ್ಯದಲ್ಲಿ ಇಲ್ಲಿ ನಿರ್ದೇಶನವನ್ನು ಮಾಡ್ತಾರೆ ಯೋ ಬಾಣಮಾವಿಷ್ಯ ವಿಷ್ಯ ಮಹಾಸುರ ಸ ನ ನಾಂನ ಪೃಥಿಪಿ ಬಾಣಃ ಸ ಕೀಚಕೋ ನಾಮ ಬಭೂವ ರುದ್ರವರದವಧ್ಯ ಸ ತಮಃ ಪ್ರವೇಶ ಅಂತ ತತ್ಪರೇನೇ ಹೆದರು ಹೇಳ್ದಂಗೆ ಸಾತ್ವಿಕನಾಗಿರ್ತಕ್ಕಂಥ ಬಾಣಾಸುರನಲ್ಲಿ ದೈತ್ಯ ಬಾಣನ ಆವೇಶ ಅನ್ನೋದಿತ್ತು ಆ ದೈತ್ಯ ಬಾಣನೇ ಕೀಚಕನಾಗೂ ಹುಟ್ಟಿದ್ದ ರುದ್ರದೇವರ ವರದಿಯಿಂದ ಅವಧ್ಯನೂ ಆಗಿದ್ದ ಕೊನೆಗೆ ಭೀಮಸೇನ್ ದೇವರಿನಿಂದ ಮಹಾಭಾರತ ಯುದ್ಧದಲ್ಲಿ ಹತನಾದ ಆದರೂ ಕೀಚಕನನ್ನು ಬಾಣನಿಂದ ಬೇರೆಯಾಗಿ ತಾರತಮ್ಯದಲ್ಲಿ ಹೇಳಿ ಹಿಡಿಂಬ ಬಾಣ ಮತ್ತು ದ್ವಾಪುರ ಇವರು ಮೂರು ಜನ ಸಮ ಅಂತ ಹೇಳಿದೆ ಕೀಚಕನನ್ನು ಸೇರಿಸಿ ನಾಲ್ವರು ಸಮ ಅಂತ ಹೇಳಿದ್ದಾರೆ ಇದು ಅಂಶ ಅಂಶಿಗಳಿಗೆ ಭೇದ ಇದ್ದರೂ ವಿಶೇಷ ಇರೋದರಿಂದ ಇಂದ್ರ ಅರ್ಜುನರಂತೆ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇರೋದರಿಂದ ಬೇರೆ ಬೇರೆಯಾಗಿ ಹೇಳಿದ್ದಾರೆ ಅಂತ ಈ ರೀತಿಯಾಗಿ ತೊಗೋಬೇಕು ಇದೇ ಅಭಿಪ್ರಾಯದಿಂದ ಮಹಾಕಲಿಗಿಂತ ಬೇರೆ ಕಲಿಗಳಿದ್ದಾರೆ ಅಂತ ಹಿಂದೆ ಹೇಳಿದ್ದು ತಾರತಮ್ಯದಲ್ಲಿ ನಮುಚಿ ಇಲ್ವಲ ವಾತಾಪಿ ಪಾಕ ದೇನುಕ ಇವರ ತಾರತಮ್ಯ ನಮುಚಿ ಇಲ್ವಲ ಪಾಕ ನಾಮಕ ದಶಗುಣ ನಮುಚಿ ನೀಚರು ಮೂರು ಗುಣದಿಂದ ದಮ ವಾತಾಪಿ ಕುಮತಿ ದೇನುಕ ನೂರು ಗುಣದಿಂದ ಅಮರರಿಪು ವಾತಾಪಿ ಗದಮನು ದಮನ ದೇನುಕನಿಂದ ಅರ್ಧ ಗುಣ ಕೇಶಿ ನಮುಚಿ ಇಲವಲ ಪಾಕ ಈ ಮೂರು ಜನ ದೈತ್ಯರು ಸಮಾನರು ಬಾಣ ಮೊದಲಾದವರಿಗಿಂತ ಹತ್ತು ಗುಣ ನೀಚ ನಮುಚಿ ಅನ್ನೋ ದೈತ್ಯ ಅವನಿಗಿಂತ ವಾತಾಪಿ ಮೂರು ಗುಣದಿಂದ ಕಡಿಮೆ ಕುಮಾತಿಯಿಂದ ದುರ್ಬುದ್ಧಿಯನ್ನು ಹೊಂದಿರುವಂತಹ ದೇನುಕ ನೂರು ಗುಣದಿಂದ ಅಮರರಿಪೋ ಅಂದರೆ ದೇವಶತ್ರುವಾಗಿರುವಂತಹ ವಾತಾಪಿಗಿಂತ ಅಧಮ ವಮನ ಮಾಡಲಾರದೆ ಅಸು ನೀಗಿದ ಕೇಶಿಯನ್ನು ದಾನವ ದೇನುಕನಿಗಿಂತ ಅರ್ಧ ಗುಣ ಅಧಮ ದೇನುಕಾರ್ಧ ಗುಣಹೀನ ಕೇಶಿ ದೈತ್ಯಸ್ತು ವಿಶ್ರುತಃ ವಮನ ದೇನುಕನಿಂದ ಅರ್ಧ ಇಲ್ಲಿ ವಮನ ಶಬ್ದಕ್ಕೆ ಅಂದರೆ ವಾಂತಿ ಮೊದಲಾಗಿರ್ತಕ್ಕಂಥ ಅಸೇಹಿಗಳಿಗೆ ಅಭಿಮಾನಿ ದೇವತೆ ದೇನುಕ ಅಂತ ಅಭಿಮಾನಿ ದೇವತೆ ಅಲ್ಲ ದೈತ್ಯ ದೇನುಕ ಅಂತ ಕೇಶಿ ಹಯಗ್ರೀವ ಸುರ್ಣಾವತಾರ ಕುದುರೆ ರೂಪದಿಂದಲೇ ಬಂದು ಅವನು ಬಾಯಿ ತೆರೆದಾಗ ಕೃಷ್ಣ ಬಾಯಿಯೊಳಗೆ ತನ್ನ ಎಳಗೈಯನ್ನು ತೂರಿಸ್ತಾನೆ ಕೈಯ ಗಾತ್ರವನ್ನ ಹಿಗ್ಗಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಭಮನ ಮಾಡಲಾರದೆ ಉಸಿರುಗಟ್ಟಿ ಕೇಶಿಯನ್ನು ಹಸುರ ಮರಣವನ್ನು ಹೊಂದಿದ ಆದ್ದರಿಂದ ಭಮನ ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ತಿಳಿಸ್ತಾರೆ ಆ ಕೇಶಿ ದೈತ್ಯವನಿಗೆ ಭಮನ ಅನ್ನೋ ವಿಶೇಷಣವನ್ನು ಅಂಟಿಸ್ಬೇಕು ಅಂದ್ರೆ ಅವಾಗ ಸರಿ ಹೋಗುತ್ತೆ ಅಂತ ಅರ್ಥ ಮತ್ತೆ ಕೇಶಿ ನಾಮಕ ತೃಣಾವರ್ತ ಸಮ ಲವಣಾಸುರನು ಒಂದು ಹತ್ತು ನೀಚ ಅರಿಷ್ಟ ನಾಮಕ ಪಂಚಗುಣದಿಂದ ದೈತ್ಯ ಸಪ್ತಮ ಹಂಸಡಿಬಿಕ ಪ್ರಮತ್ತವೇನನು ಪೌಂಡ್ರಕನು ಒಂಬತ್ತು ಗುಣದಿಂದ ದಮ ಮೂವರು ಲವಣ ನಾಮಕಗೆ ಕೇಶಿ ನಾಮಕ ತೃಣಾವರ್ತನಿಗೆ ತಾರತಮ್ಯದಲ್ಲಿ ಸಮ ಲವಣಾವಾಸುರನು ಅವನಿಗಿಂತ ಹತ್ತು ಗುಣದಿಂದ ನೀಚ ಲವಣನಿಗಿಂತ ಅರಿಷ್ಟ ನಾಮಕ ಐದು ಗುಣದಿಂದ ಕಡಿಮೆ ದೈತ್ಯಶ್ರೇಷ್ಠರಾದ ಹಂಸಡಿಬಿಕರು ಉನ್ಮತ್ತನಾದ ವೇನ ಹೋಂಡ್ರಕ ಈ ಮೂವರು ನಾಮಕನಿಗೆ ಒಂಬತ್ತು ಹುಣದಿಂದ ಅದ ಮರು ಅಂತ ತಿಳಿಸ್ತಾರೆ ಹಂಸ ಡಿಬಿಕರು ಮಧುಕೈಟವರ ಅವತಾರ ಆಗಿರುವಾಗ ವರನ ಮಧುಕೈಟವರ ಕಕ್ಷೆಯಲ್ಲೇ ಹೇಳೋದು ಸರಿ ಇತ್ತು ಆದರೂ ಗಾರುಡದಲ್ಲಿ ಪ್ರತ್ಯೇಕವಾಗಿ ಹೇಳಿದ್ರಿಂದ ದಾಸರು ಇಲ್ಲಿ ಪ್ರತ್ಯೇಕವಾಗಿ ತಿಳಿಸ್ತಾರೆ ಮೂಲರೂಪ ಮತ್ತು ಅಂಶಗಳ ಸಾಮರ್ಥ್ಯದಲ್ಲಿ ವ್ಯತ್ಯಾಸವನ್ನು ತೋರಿಸುವ ಉದ್ದೇಶದಿಂದ ಈ ರೀತಿಯಾಗಿ ಪ್ರಯೋಗಗಳು ಅಲ್ಲಲ್ಲಿ ತೋರಿಸ್ತಾರೆ ದಾಸರು